ಪುಸ್ತಕ ಪಾಂಡಿತ್ಯವಲ್ಲ ರಾಜ್ಯಶಾಸ್ತ್ರದಲ್ಲಿ ಮಿರ್ಜಾರವರು ತಾವು ಮಹಾಪಂಡಿತರೆಂದು ತಿಳಿದುಕೊಂಡಿರಲಿಲ್ಲ ಅವರಿಗೆ ಬೇಕಾದದ್ದು ಶಾಸ್ತ್ರವಲ್ಲ ಕೇವಲ ತತ್ವ ಅಲ್ಲ ಅವರಿಗೆ ಬೇಕಾಗಿದ್ದದ್ದು ಸಾಮಾನ್ಯ ಜನರ ನೆಮ್ಮದಿ ಪುಸ್ತಕದ ವಿಚಾರವನ್ನು ಇತರರಿಗೆ ಬಿಟ್ಟಿದ್ದರು ಮೈಸೂರು ರಾಜ್ಯವನ್ನು ಸಮಸ್ತ ಇಂಡಿಯಾದ ರಾಜ್ಯದ ಒಳಗಡೆ ಸೇರಿಸಬೇಕೆಂದು ಒಂದು ಫೆಡರಲ್ ವ್ಯವಸ್ಥೆಗೆ ಮಿರ್ಜಾರವರು ಒಪ್ಪಿಗೆ ಕೊಟ್ಟಿದ್ದರು ಅದರ ಮೇರೆಗೆ ಒಂದು ಫೆಡರಲ್ ವ್ಯವಸ್ಥೆಯ ರೇಖಾ ಸೂಚಿಯನ್ನು ಆಗಿನ ಇಂಡಿಯಾ ಸರ್ಕಾರ ತಯಾರು ಮಾಡಿ ಮೈಸೂರಿನ ಅಂಗೀಕಾರಕ್ಕಾಗಿ ಕಳುಹಿಸಿಕೊಟ್ಟಿತು ಆ ರೇಖಾ ಸೂಚಿಯನ್ನು ಸಮಾಲೋಚನೆ ಮಾಡಿ ತಿದ್ದು ಬೇಕೆಂದರೆ ಅದನ್ನು ಸೂಚಿಸಿ ಇಂಡಿಯಾ ಸರಕಾರಕ್ಕೆ ಕಳುಹಿಸಬೇಕೆಂಬ ಉದ್ದೇಶಕ್ಕಾಗಿ ಮಿರ್ಜಾರವರು ಒಂದು ಸಣ್ಣ ಸಭೆಯನ್ನು ಅವರ ಕಚೇರಿಯಲ್ಲಿ ಸೇರಿಸಿದ್ದರು ಅದರಲ್ಲಿದ್ದವರು ದಿವಾನರು ಎಸ್ಪಿ ರಾಜಗೋಪಾಲಾಚಾರ್ಯರು ನ್ಯಾಯಪತಿ ಮಾಧವರಾಯರು ಇನ್ನು ಮೂರು ನಾಲ್ಕು ಮಂದಿ ಇತರರು ಮಾತುಕತೆ ಮುಗಿದು ಸಭೆ ಮುಕ್ತ ಮುಕ್ತಾಯವಾಗುವ ವೇಳೆಗೆ ರಾಜಗೋಪಾಲಾಚಾರ್ಯರು ನನ್ನನ್ನು ಕುರಿತು ನೀನು ಹೋಗುವಾಗ ನನ್ನ ಕೋಣೆಯಲ್ಲಿ ನನ್ನನ್ನು ಕಂಡು ಹೋಗುವೆಂದರು ನಾನು ಅವರ ಕೊಠಡಿಯೊಳಗೆ ಹೋದಾಗ ಅವರು ಹೇಳಿದರು ಇವತ್ತು ನಾವು ಚರ್ಚೆ ಮಾಡಿ ತೀರ್ಮಾನಿಸಿದ ರೇಖಾ ವಿಷಯದಲ್ಲಿ ಒಂದು ಲೋಪವಿದೆ ಅದೇನೆಂದರೆ ಮೈಸೂರು ರಾಜ್ಯವು ಕೋಟುಗಳ ಬಾಬಿನಲ್ಲಿ ಸಮಗ್ರ ಇಂಡಿಯಾದ ವ್ಯವಸ್ಥೆಗೆ ಸೇರುತ್ತದೋ ಇಲ್ಲವೋ ಎಂಬ ವಿಷಯ ನಾನು ಈ ವಿಷಯವನ್ನು ಮಿರ್ಜಾರವರಿಗೆ ಸೂಚನೆ ಮಾಡಿದೆ ಅವರು ಹೇಳಿದರು ಅದೇನೂ ಅಷ್ಟು ಮುಖ್ಯ ವಿಷಯವೇ ಉತ್ತರೋತ್ತರ ನೋಡಿಕೊಂಡರಾಯಿತು ಇಷ್ಟು ಬಾರಿ ವಿಷಯವನ್ನು ನಾವು ಲೋಪ ಮಾಡಲಾಗುತ್ತದೆಯೇ ನೀನು ಮಿರ್ಜಾರವರನ್ನು ಈಗಲೇ ಕಂಡು ಈ ವಿಷಯವನ್ನು ಅವರಿಗೆ ಹೇಳು ಅದರಂತೆ ನಾನು ಮತ್ತೆ ಮಿರ್ಜಾರವರ ಕೋಣೆಗೆ ಹೋಗಿ ಜುಡಿಷಿಯಲ್ ಸಂಬಂಧದ ಪ್ರಸ್ತಾವವನ್ನೆತ್ತಿದೆ ಅವರು ಹೇಳಿದರು ಅದು ಅಷ್ಟು ಮುಖ್ಯವೇ ರಾಜಗೋಪಾಲಾಚಾರ್ಯರು ಆ ವಿಷಯ ನನಗೆ ಹೇಳಿದರು ಅದು ಅಷ್ಟು ದೊಡ್ಡದೇನು ಹೌದು ಅದು ದೊಡ್ಡ ವಿಷಯ ನೀನು ಗ್ರಂಥ ಓದಿದ್ದೀಯೋ ಓದಿದ್ದೇನೆ ಹೀಗೆ ಹೇಳಿ ನಾನು ಕಾನೂನು ಗ್ರಂಥದ ಸೆಕ್ಷನುಗಳನ್ನು ಅವರ ಮುಂದಿಟ್ಟೆ ಅವರು ನಗುತ್ತಾ ಹೇಳಿದರು ನೀನು ಓದಿದ್ದರೆ ಸರಿ ಈಗ ಆ ವಿಷಯವನ್ನು ಸೇರಿಸಿಬಿಡೋಣ ಮಿರ್ಜಾರವರು ಪುಸ್ತಕ ಪಾಠದ ಜಾತಿಯಲ್ಲ ಆದರೆ ಪುಸ್ತಕವನ್ನು ಅಲ್ಲೆಗಳೆದವರಲ್ಲ ಪುಸ್ತಕ ಪಾಂಡಿತ್ಯ ತುಂಬಾ ಬೆಲೆಯುಳ್ಳದ್ದು ಅದು ನನಗೆ ಅವಶ್ಯವಾಗಿ ಬೇಕಾದದ್ದು ಆದರೆ ಆ ಕೆಲಸವನ್ನು ಇನ್ನು ಯಾರಾದರೂ ಮಾಡಲಿ ಅದಕ್ಕೆ ನಾನಲ್ಲ ಎಂದು ಅವರ ಭಾವನೆ ವಿದ್ವ ಸಹಕಾರ ಜಟಿಲ ಪ್ರಶ್ನೆಗಳು ಅವರ ಮುಂದೆ ಬಂದಾಗ ಹಣಕಾಸು ತೆರಿಗೆಯ ಬಾಬು ಕಾನೂನಿನ ಬಾಬು ಮರಾಮತ್ ಮೊದಲಾದ ಪರಿಕ್ರಮದ ಬಾಬು ಯಾವುದಾದರೂ ಅವರ ಗಮನಕ್ಕೆ ಹೋದಾಗ ಅದು ತಮಗೆ ಅಪರಿಚಿತವಾದದ್ದೆಂದು ತೋರಿದರೆ ಅವರು ಆ ದಫ್ತರವನ್ನು ವಿವರಣೆ ವ್ಯಾಖ್ಯಾನಗಳಿಗಾಗಿ ಆಪ್ತರಾದ ವಿಶೇಷಜ್ಞರಿಗೆ ಕಳುಹಿಸುತ್ತಿದ್ದರು ಬ್ರಜೇಂದ್ರನಾಥ್ ಸಿಲ್ ಕೆ ಎಸ್ ಶ್ರೀನಿವಾಸ ಯಂಗಾರ್ ಎಂ ಎನ್ ಮೊದಲಾದವರು ಆಪ್ತ ವರ್ಗಕ್ಕೆ ಸೇರಿದವರು ಕೆಲವು ಬಹುಮುಖ್ಯವಾದ ವಿಷಯಗಳನ್ನು ಇಬ್ಬರು ಮೂವರಿಗೆ ಬೇರೆ ಬೇರೆಯಾಗಿ ಕಳುಹಿಸಿ ಬೇರೆ ಬೇರೆಯಾಗಿ ಅಭಿಪ್ರಾಯಗಳನ್ನು ತರಿಸಿಕೊಂಡು ಆ ಆಧಾರದ ಮೇಲೆ ತಾವು ಪರ್ಯಾಲೋಚನೆ ಮಾಡಿ ತೀರ್ಮಾನಕ್ಕೆ ಬರುತ್ತಿದ್ದರು ಮೈಸೂರಿನ ರಾಜಕೀಯ ಹೇಗೆ ಮುಂಬರಿಯಬೇಕು ದೇಶದ ಸಂಪದಭ್ಯುದಯ ಹೇಗಾಗಬೇಕು ಈ ಎರಡು ವಿಷಯಗಳಿಗೂ ಸಂಬಂಧಪಟ್ಟ ಎಲ್ಲ ಪ್ರಶ್ನೆಗಳನ್ನು ಕೂಲಂಕುಷವಾಗಿ ವಿಮರ್ಶೆ ಮಾಡಿ ಸರ್ಕಾರಕ್ಕೆ ಸಲಹೆ ಕೊಡಲು ಮಿರ್ಜಾರವರು ಎರಡು ಕಮಿಟಿಗಳನ್ನು ನಿರ್ಮಿಸಿದರು ಅವುಗಳ ಅವುಗಳಲ್ಲೊಂದರ ಹೆಸರು ಪೊಲಿಟಿಕಲ್ ಅಫೇರ್ಸ್ ಕಮಿಟಿ ಎಂದು ಇನ್ನೊಂದರ ಹೆಸರು ನನಗೆ ಈಗ ನೆನಪಿನಲ್ಲಿಲ್ಲ ಈ ಎರಡು ಕಮಿಟಿಗಳು ಅಷ್ಟೇನು ಯಶಸ್ವಿಯಾಗಲಿಲ್ಲ ಕೆಲವು ತಿಂಗಳಾದ ಮೇಲೆ ತಾವಾಗಿ ನಿಂತು ನಿಷ್ಪಕ್ಷಪಾತ ಸರ್ಕಾರದ ಕಾಂಟ್ರಾಕ್ಟ್ ಮೊದಲಾದ ಲಾಭಾವಕಾಶಗಳನ್ನು ಹಂಚುವುದರ ವಿಷಯದಲ್ಲಿ ಆ ಪ್ರಕೀರ್ತಿಯನ್ನು ಪೂರ್ತಿಯಾಗಿ ತಪ್ಪಿಸಿಕೊಂಡವರು ಬಹುಶಃ ಯಾರು ಇಲ್ಲವೋ ಏನೋ ಆಡಳಿತಗಾರನು ಯಾವುದೇ ಯಾವುದೋ ಒಂದು ಮತಕ್ಕೆ ಯಾವುದೋ ಒಂದು ಕುಲಕ್ಕೆ ಸೇರಿದವನಾಗಿರುತ್ತಾನೆ ಆ ಮತದವರು ಆ ಕುಲದವರು ಮೇಲಕ್ಕೆ ಬಂದ ಮಾತ್ರದಿಂದಲೇ ಆಡಳಿತಗಾರನು ಪಕ್ಷಪಾತಿ ಎಂದು ಮೆಕ್ಕವರು ಗುಲ್ಲೆಬ್ಬಿಸುವುದು ಅಸಹಜವಲ್ಲ ಮಿರ್ಜಾರವರು ಈ ಬಗೆಯ ದೋಷಾರೋಪಣೆಯನ್ನು ಸಹಿಸಬೇಕಾಯಿತು ನನ್ನ ಒಟ್ಟಿನ ಗಣನೆಯಲ್ಲಿ ಮಿರ್ಜಾರವರು ಮಹಮ್ಮದಿಯರ ವಿಷಯದಲ್ಲಿ ಪಕ್ಷಪಾತ ತೋರಿಸಿದರೆಂದೆನಿಸುವುದಿಲ್ಲ ಅವರು ಮಹಮದಿಯರಿಯರಿಯಾಗಲಿ ಹಿಂದುಳಿ ಹಿಂದೂಗಳಿಗಾಗಲಿ ಕ್ರಿಶ್ಚಿಯನ್ನರಿಗಾಗಲಿ ಯಾರಿಗೂ ಬುದ್ಧಿಪೂರ್ವಕವಾಗಿ ಅನ್ಯಾಯ ಮಾಡಿದ್ದಾರೆಂದು ನಾನು ಹೇಳಲಾರೆ ಸರಕಾರದ ಚಾಕ್ರಿಗಳನ್ನು ರಿಯಾಯಿತಿಗಳನ್ನು ಹಂಚುವುದರಲ್ಲಿ ಅವರು ಒಂದು ಸಂಕೀರ್ಣ ತತ್ವವನ್ನು ಅನುಸರಿಸಿದ್ದರು ಯಾವ ವಿಷಯದಲ್ಲಿಯೂ ಒಂದು ಪಂಕಡಕ್ಕೂ ಇಲ್ಲದೆ ಹೋಗಬಾರದು ಯಾವ ಒಂದಕ್ಕೂ ಅದು ನಿರೀಕ್ಷಿದೆ ನಿರೀಕ್ಷಿಸಿದಷ್ಟು ಹೆಚ್ಚಾಗಿ ದೊರೆಯಲಾರದು ಒಂದು ಸಾರಿ ಒಂದು ಪಂಗಡಕ್ಕೆ ಇನ್ನೊಂದು ಸಾರಿ ಇನ್ನೊಂದು ಪಂಗಡಕ್ಕೆ ಒಂದು ಕ್ಷೇತ್ರದಲ್ಲಿ ಒಂದು ಪಂಗಡಕ್ಕೆ ಮತ್ತೊಂದು ಕ್ಷೇತ್ರದಲ್ಲಿ ಮತ್ತೊಂದು ಪಂಗಡಕ್ಕೆ ಅವಕಾಶ ದೊರೆತು ಈ ಹಂಚಿಕೆಯಲ್ಲಿ ಒಂದು ಸಮತೆಯು ನ್ಯಾಯವು ನಡೆಯಬೇಕೆಂಬುದು ಅವರ ತಾತ್ಪರ್ಯ ಇಂಥ ಸಮ್ಮಿಶ್ರ ನೀತಿಯನ್ನು ಹಿಡಿಯುವವರಿಗೆ ಯಾವುದಾದರೊಂದು ಪಂಗಡದ ಅಸಮಾ ಅಸಮಾಧಾನ ತಗಲುವುದು ಅನಿವಾರ್ಯವಾಗುತ್ತದೆ ಕೋರ್ಟಿನ ನ್ಯಾಯಾಧೀಶನು ಉಭಯ ಕಕ್ಷಿಗಳಿಗೂ ಸಮಾನ ಸಂತೋಷವಾಗುವಂತೆ ತೀರ್ಮಾನ ಕೊಡುವುದು ಹೇಗೆ ಅಸಾಧ್ಯವೋ ಯಾವ ತೀರ್ಮಾನವಾದರೂ ಈ ಕಕ್ಷಿಗಾಗಲಿ ಆ ಕಕ್ಷಿಗಾಗಳಿ ಒಂದಕ್ಕೆ ಅಸಮಾಧಾನ ತರುವುದು ಹೇಗೆ ತಪ್ಪಲಾರದೋ ಸರಕಾರದ ಚಾಕರಿಗಳ ಹಂಚಿಕೆಯ ವಿಷಯದಲ್ಲಿಯೂ ಹಾಗೆಯೇ ಸರಿ ಒಂದು ಚಾಕರಿಯನ್ನು ಯಾರಾದರೂ ಒಬ್ಬರಿಗೆ ಕೊಡಲಾದೀತು ಇಬ್ಬರಿಗೆ ಕೊಡಲಾಗದು ಆದ್ದರಿಂದ ಈ ವಿಷಯದಲ್ಲಿ ಕೀರ್ತಿ ಅಪಕೀರ್ತಿಗಳೆರಡು ಆಡಳಿತಗಾರನಿಗೆ ತಪ್ಪಿದ್ದಲ್ಲ ವಿವಾದಗಳಿಂದ ಈ ತಕರಾರು ಇತ್ಯರ್ಥಕ್ಕೆ ಬರತಕ್ಕದ್ದಲ್ಲ ಮಿರ್ಜಾರವರೋ ಇನ್ನೊಬ್ಬರೋ ಪಕ್ಷಪಾತಿಯೆಂದು ವಾದ ಹೊರಟರೆ ಅದಕ್ಕೆ ಯಥಾರ್ಥವಾದ ಜವಾಬನ್ನು ಅವರವರ ಅಂತಃಸಾಕ್ಷಿಯಂತೆ ಅವರವರು ಕಂಡುಕೊಳ್ಳಲಿ ಎಂಬುದಷ್ಟೇ ಪ್ರತ್ಯುತ್ತರ ಗೋ ಮಿರ್ಜಾ ಸಾಹೇಬರನ್ನು ಧರ್ಮ ಸಂಕಟದಲ್ಲಿ ಸಿಕ್ಕಿಸುವ ಪ್ರಸಂಗಗಳು ಆಗಿಂದಾಗೆ ಬರುತ್ತಿದ್ದವು ಅಂತಹದ್ದೊಂದು ಗೋ ಸಂರಕ್ಷಣೆಯ ಕಾನೂನಿಗೆ ಸಂಬಂಧಿಸಿದ್ದು ಸಂಸ್ಥಾನದಲ್ಲಿ ಗೋ ಕಾನೂನಿನಿಂದ ಬೆಂಬಲ ಕೊಡಬೇಕೆಂಬ ವಾದ ಹಿಂದೂ ಜನವರ್ಗದಿಂದ ವರ್ಗದಿಂದ ಪ್ರಬಲವಾಗಿ ಎದ್ದಿತು ಅದನ್ನು ಕಾನೂನಿನಿಂದ ತಡೆಯತಕ್ಕದ್ದಲ್ಲವೆಂದು ಹಾಗೆ ತಡೆದರೆ ತಮಗೆ ಲಗಾಯತಿನಿಂದ ಬಂದಿರುವ ಒಂದಾನೊಂದು ಸ್ವಾತಂತ್ರ್ಯಕ್ಕೆ ಬಂಗ ಬರುತ್ತದೆಂದು ಮುಸಲ್ಮಾನರಲ್ಲಿ ಬಹುಮಂದಿ ವಾದಿಸಿದರು ಈ ವಿಷಯದಲ್ಲಿ ಉಭಯ ಪಕ್ಷಗಳಿಗೂ ಸಮ್ಮತವಾಗುವಂಥ ಪರಿಹಾರದ ದಾರಿ ಏನಾದರೂ ಉಂಟೆ ಎಂದು ಆಲೋಚಿಸಿ ಸಲಹೆ ಮಾಡಲು ಒಂದು ಸಮಿತಿಯನ್ನು ಮಿರ್ಜಾ ಸರ್ಕಾರವು ಸಾವಿರದ ಒಂಬೈನೂರ ನೇಮಿಸಿತು ಸರ್ ಕೆಪಿ ಪುಟ್ಟಣ್ಣ ಶೆಟ್ಟರು ಅದಕ್ಕೆ ಅಧ್ಯಕ್ಷರಾಗಿದ್ದರು ಸಮಿತಿ ಬಹುಮಂದಿ ಸಾಕ್ಷಿಗಳನ್ನು ಕರೆದು ವಿಚಾರಿಸಿ ಗೋ ಸಂರಕ್ಷಣೆಯ ರಕ್ಷಣೆಯು ತುಂಬ ಅವಶ್ಯವಾದದ್ದೆಂದು ಅದಕ್ಕಾಗಿ ಕಾನೂನಿಗೆ ಬದಲು ಬೇರೆಯಾಗಿ ಸಾಧ್ಯವಾದ ಏರ್ಪಾಟುಗಳನ್ನು ಗಳು ಉಂಟೆಂದು ಶಿಫಾರಸು ಮಾಡಿ ಆ ಏರ್ಪಾಟುಗಳ ಸ್ವರೂಪವನ್ನು ಸೂಚಿಸಿತು ಮಿರ್ಜಾರವರು ಮುಸಲ್ಮಾನರಾಗಿಯೂ ಮಹಾರಾಜರು ಶ್ರದ್ಧಾವಂತರಾದ ಹಿಂದೂಗಳಾಗಿಯೂ ಯಾವ ಒಂದು ಅತಿಪಕ್ಷದ ಪ್ರಾಬಲ್ಯಕ್ಕೂ ಅವಕಾಶವಾಗದೆ ರಾಜ್ಯಭಾರವು ಸರ್ವಸಮ ದೃಷ್ಟಿಯಿಂದ ನಡೆಯಿತು ಮಿರ್ಜಾ ಸಾಹೇಬರು ದಿವಾನರಾದ ಹೊಸದಿನಲ್ಲಿ ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಒಂದು ವಿಚಿತ್ರ ಪ್ರಕರಣ ನಡೆಯಿತು ಅವರ ಉಪಾಧ್ಯಾಯರಾಗಿದ್ದ ಪ್ರೊಫೆಸರ್ ಸಿ ಎಂ ಮಕ್ಕಳು ಸಿ ಗರುಡಾಚಾರ್ಯರು ಬೆಂಗಳೂರಿನಲ್ಲಿ ವಾಹನ ವ್ಯವಸ್ಥೆಯನ್ನು ಪ್ರಾರಂಭಿಸಿದರು ಇದಕ್ಕೆ ಬೇಕಾಗಿದ್ದ ಸರಕಾರದ ಅಪ್ಪಣೆಯನ್ನು ಇತರ ಸೌಕರ್ಯಗಳನ್ನು ಮಿರ್ಜಾರವರು ಕೊಡಿಸಿದ್ದರು ಈ ಹೊಸ ವಾಹನ ಬಂದದ್ದರಿಂದ ಜಟಕಾ ವ್ಯಾಪಾರಸ್ಥರಿಗೆ ಜೀವನ ಕಡಿಮೆಯಾಯಿತು ತಮ್ಮ ನಷ್ಟಕ್ಕೆ ಮಿರ್ಜಾ ಸಾಹೇಬರೇ ಕಾರಣವೆಂದು ಜಟಕ ಜನ ಕೂಗಾಡಿದರು ಅವರು ಸ್ಟ್ರೈಕ್ ಮಾಡಿದರು ಪಟ್ಟಣದಲ್ಲಿದ್ದ ಜಟಕಗಳವರೆಲ್ಲ ಬೆಂಗಳೂರು ಅರಮನೆಯ ಮುಂದೆ ತಮ್ಮ ತಮ್ಮ ಗಾಡಿ ಕುದುರೆಗಳೊಡನೆ ಗುಂಪು ಸೇರಿದರು ನಾನು ಅದನ್ನು ನೋಡಲು ಹೋಗಿದ್ದೆ ಅಲ್ಲಿ ಬೇಕಾದಷ್ಟು ಕುದುರೆ ಹೇಸಿಗೆ ನಡೆದಿದ್ದಲ್ಲದೆ ಜಟಕಾ ಜನರು ಗಟ್ಟಿಯಾಗಿ ಅರಚುತ್ತಿದ್ದರು ಆಗ ಬಹುಮಂದಿ ಮುಸಲ್ಮಾನರು ಬಿರ್ಜಾ ಎಂತ ಮುಸಲ್ಮಾನ ದಾಡಿಯೇ ಇಲ್ಲ ಅವನಿಗೆ ಎಂದು ಮೊದಲಾಗಿ ಸುತ್ತಿದರು. ಹಿಂದುಗಳಿಗೆ ಅನುಕೂಲ ಮಾಡಿದರೆಂದು ಮುಸಲ್ಮಾನರ ಅಪವಾದ ಮುಸಲ್ಮಾನರಲ್ಲಿ ಪಕ್ಷಪಾತ ಮಾಡಿದರೆಂದು ಹಿಂದೂಗಳ ಅಪವಾದ ಧರ್ಮದ ಮೇಲೆ ದೃಷ್ಟಿಯುಳ್ಳವನು ಎರಡು ಪಕ್ಷಗಳಲ್ಲಿಯೂ ಉದಾಸೀನಾಗಿ ತನ್ನ ಅಂತಃಸಾಕ್ಷಿಗೆ ಯಾವುದು ಸರ್ವ ನಂಬಿಕೆ ಬರುತ್ತದೋ ಆದಾರಿಯನ್ನು ಹಿಡಿಯಬೇಕು ಅಂಥ ದೃಢ ಮನಸ್ಸಿರುವುದು ಕಷ್ಟ ಆದರೆ ಆ ಮನೋದಾರ್ಢ್ಯವಿಲ್ಲದಿದ್ದರೆ ನ್ಯಾಯ ಸಾಧನೆ ದುರ್ಲಭವಾಗುತ್ತದೆ ಇಂಡಿಯಾವನ್ನು ಇಬ್ಬಾಗ ಮಾಡುವ ಯೋಚನೆಗೂ ಪಾಕಿಸ್ತಾನದ ಪ್ರಯತ್ನಕ್ಕೂ ಮಿರ್ಜಾರವರು ಸ್ಪಷ್ಟವಾಗಿ ತೀವ್ರವಾಗಿ ವಿರೋಧಿಗಳಾಗಿದ್ದರು ಸರ್ವ ಪ್ರಯತ್ನಗಳಿಂದಲೂ ಹಿಂದೂ ಮುಸಲ್ಮಾನ್ ಐಕಮತ್ಯವನ್ನು ಹಾಗೆಯೇ ಕ್ರಿಶ್ಚಿಯನ್ ಮೊದಲಾದ ನಾನಾ ಮತಸ್ಥರಲ್ಲಿ ಭಾರತೀಯತೆಯನ್ನು ಕಟ್ಟಿ ಬಲಪಡಿಸಬೇಕೆಂಬುದು ಅವರ ಆಶಯ ಹಿತವಚನ ಮಿರ್ಜಾ ರವರು ಬ್ರಿಟಿಷ್ ಸರ್ಕಾರಕ್ಕೆ ತಿಳುವಳಿಕೆ ಕೊಡುವುದರಲ್ಲಿ ಧೈರ್ಯಶಾಲಿಗಳು ಅವರು ತಮ್ಮ ಪ್ರಜಾನಿಧಿ ಸಭೆಯ ಭಾಷಣಗಳಲ್ಲಿಯೂ ಲೆಜಿಸ್ಲೇಟಿವ್ ಸಭೆಯ ಭಾಷಣಗಳಲ್ಲಿಯೂ ಆಯಾ ಸಂದರ್ಭದಲ್ಲಿ ಸನ್ನಿಹಿತವಾಗಿದ್ದ ಇಂಡಿಯಾ ರಾಜಕೀಯ ವಿಷಯಗಳನ್ನು ಸ್ಪಷ್ಟವಾಗಿ ಪ್ರಸ್ತಾವಿಸಿ ಸಲಹೆ ನೀಡುತ್ತಿದ್ದರು ಅವರು ಒಂದು ಕಡೆ ಮಹಾತ್ಮ ಗಾಂಧಿ ಪಂಡಿತ್ ನೆಹರು ಮುಂತಾದವರನ್ನು ಇನ್ನೊಂದು ಕಡೆ ವೈಸರಾಯ್ ಅರ್ವಿಂದ್ ಲಾರ್ಡ್ ವೆಲ್ಲಿಂಗ್ಡನ್ ಲಾರ್ಡ್ ವೇವೇಲ್ ಮುಂತಾದವರನ್ನು ಇಬ್ಬರನ್ನು ಗಣನೆಗೆ ತೆಗೆದುಕೊಂಡು ಅವರಿಬ್ಬರೂ ಸಹಕರಿಸುವ ಮಾರ್ಗ ಉಂಟೆಂದು ತೋರಿಸಿ ಹಿತವ ಹಿತವಚನವನ್ನಾಡುತ್ತಿದ್ದರು ಹಾಗೆಯೇ ಬ್ರಿಟಿಷ್ ಸರಕಾರಕ್ಕೆ ಎಚ್ಚರಿಕೆ ಕೊಡುವುದಕ್ಕಾಗಲಿ ಕಾಂಗ್ರೆಸ್ಸಿಗೆ ಬೆಂಬಲ ಕೊಡುವುದಕ್ಕಾಗಲಿ ಮುಂದೆ ಬಂದ ದೇಶೀಯ ಸಂಸ್ಥಾನದ ದಿವಾನರು ಬೇರೆ ಒಬ್ಬರೂ ಇರಲಿಲ್ಲ ಮಿರ್ಜಾ ಸಾಹೇಬರಿಗೆ ಸ್ನೇಹಿತರು ಪ್ರಪಂಚದ ಎಲ್ಲ ಭಾಗಗಳಲ್ಲಿಯೂ ಇದ್ದರು ಬಹುಮಂದಿ ಬ್ರಿಟಿಷ್ ಸಾರ್ವಜನಿಕರು ಅವರಿಗೆ ಮಿತ್ರರಾಗಿದ್ದರು ಹಾಗೆಯೇ ಬಹುಮಂದಿ ಅಮೇರಿಕನರು ಜರ್ಮನರು ಇತರ ಯುರೋಪಿಯನರು ಮಿರ್ಜ್ ಮಿರ್ಜಾರವರು ಅವರಿಗೆಲ್ಲ ಆಗಾಗ ಕಾಗದ ಪತ್ರಗಳನ್ನು ಬರೆದು ಅವರನ್ನು ತಮ್ಮ ಅತಿಥಿಗಳಾಗಿರುವಂತೆ ಆಹ್ವಾನಿಸಿ ಸ್ನೇಹ ಬೆಳೆಸಿದರು ರಾಜಬಂಧುಗಳು ರಾಜನಿರುವ ರಾಜ್ಯದಲ್ಲಿ ಯೋಗ್ಯನಾದ ಮಂತ್ರಿಗೆ ಇರುವ ಸಮಸ್ಯೆ ರಾಜನಿಂದ ಉಂಟಾಗತಕ್ಕದ್ದಲ್ಲ ರಾಜಬಂಧುಗಳಿಂದ ಉಂಟಾಗತಕ್ಕದ್ದು ರಾಜನಿಗೆ ತಕ್ಕಷ್ಟು ಕೆಲಸವನ್ನು ಸರಕಾರದ ಕಾರ್ಯಭಾರ ಒದಗಿಸುತ್ತದೆ ರಾಜನ ತನ್ನ ಮಂತ್ರಿಗಳೊಡನೆಯೂ ಪ್ರಜಾಪ್ರಮುಖರೊಡನೆಯೂ ಹೆಣಗಾಡಬೇಕಾಗುತ್ತದೆ ಆದರೆ ರಾಜನ ಅಣ್ಣ ರಾಜನ ಚಿಕ್ಕಪ್ಪ ರಾಜನ ಮಾವ ಇಂಥವರಿಗೆ ಕಾರ್ಯಭಾರವೇನಿರುತ್ತದೆ ಅವರಿಗೆ ಸುಖ ಜೀವನ ಸಾಮಗ್ರಿಯನ್ನೊದಗಿಸುವುದು ರಾಜ್ಯದ ಕರ್ತವ್ಯ ಅವರೆಲ್ಲ ರಾಜನ ಕುಟುಂಬ ಪರಿವಾರಗಳ ಅಂತರ್ಭಾಗ ಅವರ ಜೀವನ ಸುಖವಾಗಿ ನಡೆಯುತ್ತದೆ ಆದರೆ ಅವರು ಮಾಡುವುದಕ್ಕೆ ಕೆಲಸ ಈ ಪ್ರಶ್ನೆ ಇಂಗ್ಲೆಂಡಿನಲ್ಲಿಯೂ ಇದೆ ಆದರೆ ಅಲ್ಲಿ ಅವರು ಅದಕ್ಕೆ ಉತ್ತರವನ್ನು ಕಂಡು ಹಿಡಿದಿದ್ದಾರೆ ಇಂಗ್ಲೆಂಡಿನ ಸೈನ್ಯ ದೊಡ್ಡದು ಅದರ ನಾನಾ ವಿಭಾಗಗಳಲ್ಲಿ ಗೌರವ ಸ್ಥಾನಗಳು ನಾಲ್ಕಾರುಂಟು ಹಾಗೆಯೇ ಹತ್ತಾರು ಸಾಮಾಜಿಕ ಸಮಾರಂಭಗಳುಂಟು ಪಾಠಶಾಲೆಗಳು ಅನ್ನಸೂತ್ರಗಳು ವೃದ್ಧವಸತಿಗಳು ವೈದ್ಯ ಶಾಲೆಗಳು ಅನಾಥಾಲಯಗಳು ಮಹಿಳಾ ಮಂಡಳಿಗಳು ಇಂಥ ಸಂಸ್ಥೆಗಳಲ್ಲಿಯೂ ಗೌರವ ಸ್ಥಾನಗಳುಂಟು ಈ ಗೌರವ ಸ್ಥಾನಗಳನ್ನು ರಾಜಬಂಧುಗಳಿಗಾಗಿ ಮುಡಿಪಿರು ಈ ಸ್ಥಾನಗಳ ಜವಾಬ್ದಾರಿ ಹಗುರವಾದದ್ದು ಚೆನ್ನಾಗಿ ಉಡುಪು ಧರಿಸುವುದು ಗಂಭೀರವಾಗಿ ಕೊಡುವುದು ಇಲ್ಲಿ ಅಂಟದೆ ಅಲ್ಲಿ ಮುಟ್ಟದೇ ಇರುವಂತೆ ಮೊಗಮಾಗಿ ಭಾಷಣ ಮಾಡುವುದು ಸಬಾಲಂಕಾರವಾಗಿರುವುದು ಇದು ಈ ಗೌರವ ಸ್ಥಾನಗಳ ಕರ್ತವ್ಯ ಇದನ್ನು ಆ ರಾಜ ಬಂಧುಗಳು ಸಂತೋಷದಿಂದ ಅಂಗ ಅಂಗೀಕರಿಸುತ್ತಾರೆ ಅವರಿಗೆ ಸುಲಭವಾಗಿ ಅಷ್ಟಿಷ್ಟು ವಿನೋದದಿಂದ ಕಾಲ ಕಳೆಯುತ್ತದೆ ಮೈಸೂರಿನಲ್ಲಿ ಅಂಥ ಅವಕಾಶವಿಲ್ಲ ರಾಜಪರಿವಾರದ ವೈಮನಸ್ಯ ವಿಶ್ವೇಶ್ವರಯ್ಯನವರು ಇದನ್ನು ಕಂಡುಕೊಂಡು ಇಲ್ಲಿಯ ಯುವರಾಜರಿಗೆ ರಾಜ್ಯ ಕಾರ್ಯದಲ್ಲಿ ಕೊಂಚ ಭಾಗ ಕೊಡಬೇಕೆಂದು ಯೋಚಿಸಿ ಎಕ್ಸ್ಟ್ರಾರ್ಡಿನರಿ ಮೆಂಬರ್ ಆಫ್ ಕೌನ್ಸಿಲ್ ಎಂಬ ಹೊಸ ಹುದ್ದೆಯನ್ನು ನಿರ್ಮಿಸಿ ಅದನ್ನು ಯುವರಾಜರಿಗೆ ವಹಿಸಿಕೊಟ್ಟರು ಈ ಯೋಚನೆಯ ವಿಷಯದಲ್ಲಿ ಕೆಲವು ಕಡೆ ಸಂದೇಹವಿತ್ತು ಒಂದೆರಡು ವರ್ಷ ಅಜಮಾಯಿಸಿ ಆದ ಆ ಯೋಚನೆ ಸಾಗಲಾರದೆಂಬುದು ಸ್ಪಷ್ಟವಾಯಿತು ಆ ಪ್ರಶ್ನೆ ಮಿರ್ಜಾ ಸಾಹೇಬರ ಕಾಲಕ್ಕೂ ಉಳಿಯಿತು ಮಿರ್ಜರವರಿಗೂ ಯುವರಾಜರಿಗೂ ಬಹಿರಂಗದಲ್ಲಿ ಸ್ನೇಹ ಗೌರವಗಳು ಕಾಣುಬರುತ್ತಿದ್ದರೂ ಅಂತರಂಗದಲ್ಲಿ ಹೊಂದಿಕೆ ಇರಲಿಲ್ಲ ಇದರ ಕಾರಣಗಳನ್ನು ಬಹು ಹೆಚ್ಚಾಗಿ ಚರ್ಚಿಸುವುದು ಯುಕ್ತವಲ್ಲ ಯಥಾರ್ಥವನ್ನು ತಿಳಿಸುವ ಪ್ರಮಾಣಗಳು ಇರಲಿ ಇಲ್ಲ ಮಿರ್ಜಾರವರಿಗೂ ಯುವರಾಜರವರಿಗೂ ವೈಮನಸ್ಸ ವಿತ್ತೆಂಬು ಮಾತ್ರ ನಾವು ಗ್ರಹಿಸಬಹುದು ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಸಂಗತಿ ರಾಜ ಬಂಧು ಪರಿವಾರದಲ್ಲಿಯೇ ಮಿರ್ಜಾರವರಿಗೆ ಪ್ರತಿಕೂಲರಾದವರಿದ್ದರೆಂಬುದು ಶ್ರೀಮನ್ ಮಹಾರಾಜರು ಮಿರ್ಜಾರವರ ವಿಷಯದಲ್ಲಿ ಹೆಚ್ಚು ಅನುಗ್ರಹ ತೋರಿಸುತ್ತಿದ್ದದೆ ಈ ವೈಷಮ್ಯಕ್ಕೆ ಕಾರಣವಿದ್ದರೂ ಇರಬಹುದು ಏಂಛ ಅದು ಕಸರೆಯ ವಿಷಯ ಇದರ ಪರಿಣಾಮ ಆಡಳಿತಕ್ಕೂ ಸಾರ್ವಜನಿಕಕ್ಕೂ ತಟ್ಟ ೇ ಹೋಗಲಿಲ್ಲ ಪರಿಷತ್ತಿನ ಗ್ರ್ಯಾಂಡ್ ಟು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ನಾನು ಉಪಾಧ್ಯಕ್ಷನಾಗಿದ್ದೆ ಆಗ ಪರಿಷತ್ತಿಗೆ ಸರಕಾರದಿಂದ ಬರುತ್ತಿದ್ದ ಸಹಾಯ ದ್ರವ್ಯ ವರ್ಷಕ್ಕೆ ಎರಡು ಸಾವಿರ ರೂಪಾಯಿ ಮೊದಲು ಬರುತ್ತಿದ್ದದು ಒಂದೇ ಸಾವಿರ ಅದನ್ನು ಎರಡು ಸಾವಿರಕ್ಕೆ ಹೆಚ್ಚಿಸಲು ಎಷ್ಟೋ ತರದು ಮಾಡಬೇಕಾಯಿತು ಆದರೆ ಎರಡು ಸಾವಿರವು ಅಲ್ಲಿಗೆ ಖರ್ಚಿಗೆ ಸಾಲದು ಇದನ್ನು ಪರಿಷತ್ತಿನ ವಾರ್ಷಿಕ ಅವಧಿಯಲ್ಲಿ ತಿಳಿಸಿದ ಮೇಲೆ ಆ ಅಧಿವೇಶನವು ಮಹಾರಾಜರಿಗೆ ಭಿನ್ನ ಮಾಡುವ ಒಂದು ನಿರ್ಣಯವನ್ನು ಅಂಗೀಕರಿಸಿತು ಮಹಾರಾಜರವರು ಸರ್ಕಾರದ ಸಹಾಯ ದ್ರವ್ಯವನ್ನು ಮೂರು ಸಾವಿರಕ್ಕಾದರೂ ಪ್ರಾರ್ಥನೆ ಇದನ್ನು ನಾನು ಮಹಾರಾಜರ ಪ್ರೈವೇಟ್ ಸೆಕ್ರೆಟರಿಯವರಿಗೆ ಕಳುಹಿಸಿದೆ ಅಲ್ಲಿಂದ ಅದು ಮಾಮೂಲಿನಂತೆ ಸರ್ಕಾರಕ್ಕೆ ಬಂದಿತ್ತೆಂದು ಕಾಣುತ್ತದೆ ಆದರೆ ಸರ್ಕಾರದಿಂದ ಪರಿಷತ್ತಿಗೆ ಯಾವ ಜವಾಬು ಬರಲಿಲ್ಲ ಹಿಂದೆ ಬರುತ್ತಿದ್ದ ಸಹಾಯ ದ್ರವ್ಯದ ಕಾಲಾವಧಿ ಮುಗಿದಿತ್ತು ಆ ಬರಲಿಲ್ಲ ಪರಿಷತ್ತಿನ ಸ್ಥಿತಿ ಮುಗ್ಗಟ್ಟಿಗೆ ಬಂದಿತ್ತು ಆಗಿನ ಅಧ್ಯಕ್ಷರಾದ ಯುವರಾಜರನ್ನು ಕಂಡು ಸಲಹೆ ಕೇಳಬೇಕೆಂದು ನನಗೆ ತೋರಿತು ಅದಕ್ಕಾಗಿ ಅವರ ಪ್ರೈವೇಟ್ ಸೆಕ್ರೆಟರಿಗಳಿಗೆ ಕಾಗದ ಬರೆದು ಕಾಲಾನುಕೂಲವನ್ನು ಗೊತ್ತು ಮಾಡಿಕೊಂಡಿದ್ದಾಯಿತು ಒಂದು ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಯುವರಾಜರ ಭೇಟಿ ಆ ದಿನ ಬೆಳಿಗ್ಗೆ ನಾನು ಅಲ್ಲಿಗೆ ಹೋದೆ ಯುವರಾಜರ ಅರಮನೆಯ ಒಂದು ಭಾಗದಲ್ಲಿ ದಕ್ಷಿಣದ ಕಡೆಯ ಮೆಟ್ಟಿಲನ್ನು ಹತ್ತಿ ಮಹಡಿಯ ಮೇಲೆ ಗೊತ್ತಾಗಿದ್ದ ಕೊಠಡಿಗೆ ಹೋದೆ ಅಲ್ಲಿ ಮಾತುಕತೆ ಸುಮುಖವಾಗಿ ನಡೆಯಿತು ಯುವರಾಜರವರು ಬಹು ಪ್ರೀತಿಯಿಂದಲೂ ವಿಶ್ವಾಸದಿಂದಲೂ ಮಾತನಾಡಿದರು ನಾನು ದಿವಾನ್ ಮಿರ್ಜಾರವರನ್ನು ಖುದ್ದಾಗಿ ಕಾಣಬೇಕೆಂದು ಎದುರಿಗೆ ಮಾತನಾಡಿದರೆ ನನ್ನ ಪ್ರಶ್ನೆ ಸುಲಭವಾಗಿ ಇತಿಹರ್ಥಕ್ಕೆ ಬರುವುದೆಂದು ಸಲಹೆ ಕೊಟ್ಟರು